ಈಗ ಹದಿನೈದನೇ ಕಕ್ಷೆಯಲ್ಲಿ ಭೃಗು ಸ್ತೋತ್ರ ಆ ಸರಸ್ವತಿ ತೀರದಲ್ಲಿ ಭಿನ್ನೈಸಲ ಮುನಿಗಳ ನುಡಿಗೆ ಜಡಜಾಸನ ಮಹೇಶಚ್ಯುತರ ಲೋಕಂಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವನೇ ಫಲದೈವವೆಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲೆಮಗಕ್ಕಿಳ ಪುರುಷಾರ್ಥ ಆ ಸರಸ್ವತಿ ನದಿ ತೀರದಲ್ಲಿ ಭಿನ್ನೈಸಲ ಮುನಿಗಳ ನುಡಿಗೆ ಮುನಿಗಳು ಪ್ರಾರ್ಥನೆ ಮಾಡಿದಾಗ ಅವರ ಮಾತಿನಂತೆ ಜಡಜ ಜಡಜಾಸನ ಮಹೇಶ ಅಚ್ಚುತರ ಲೋಕಗಳಿಗೆ ಹೋಗಿ ಬ್ರಹ್ಮ ರುದ್ರ ಮತ್ತೆ ವಿಷ್ಣು ಲೋಕಗಳಿಗೆ ಹೋಗಿ ತಾನು ಸಕಲ ಗುಣಗಳನ್ನು ವಿಚಾರಿಸೆ ಅಂದರೆ ವಿಚಾರ ಮಾಡಿ ಕೇಶವನಾದ ವಿಷ್ಣುವೇ ಪರದೈವ ಅಂತ ಉಪದೇಶ ಮಾಡಿದ ಭೃಗುಋಷಿಗಳು ನಮಗೆ ಎಲ್ಲ ಪುರುಷಾರ್ಥಗಳನ್ನು ಕೊಡಲಿ ಕೊಡಲಿ ನಮಗೆ ಅಖಿಲ ಪುರುಷಾರ್ಥ ಅಂತ ಬದರಿಯಲ್ಲಿರುವಂತಹ ಸರಸ್ವತಿ ನದಿಯ ತೀರದಲ್ಲಿ ಮುನಿಗಳೆಲ್ಲ ಸೇರಿ ಯಜ್ಞವೊಂದನ್ನು ಮಾಡ್ತಾಯಿರ್ತಾರೆ ನಾರದರು ತಿಳಿಸಿದಂತೆ ಕೋ ಭುಂಕ್ತೆ ಯಜ್ಞ ಫಲಂ ಸರ್ವೋತ್ತಮ ಯಾರು ಅಂತ ತಿಳ್ಕೊಂಡು ಬರಲಿಕ್ಕೆ ಸತ್ಯಲೋಕ ಬ್ರಹ್ಮದೇವರ ಮನೆಗೆ ರುದ್ರದೇವರ ಕೈಲಾಸ ಲೋಕಕ್ಕೆ ಪರಮಾತ್ಮನ ವೈಕುಂಠಗಳಿಗೆ ಹೋಗಿ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಿ ವಿಷ್ಣುವೇ ಸರ್ವೋತ್ತಮ ಅಂತ ಸಾರಿದ್ದು ಪುರಾಣಗಳಲ್ಲಿ ಸುಪ್ರಸಿದ್ಧವಾಗಿರೋದು ಈ ವಿಚಾರ ಅಥವಾ ಕಥೆ ಶ್ರೀಮದ್ ಭಾಗವತಾದಿ ಮಹಾಪುರಾಣಗಳಲ್ಲೂ ಭವಿಷ್ಯೋತ್ತರ ಮೊದಲಾದ ಉಪ ಪುರಾಣಗಳಲ್ಲೂ ವೆಂಕಟಾಚಲ ಮಹಾತ್ಮೆ ಎಲ್ಲ ಕಡೆಗೂ ಕೂಡ ಬಂದಿರುವಂಥದ್ದು ಹೀಗೆ ಭಗವಂತನ ತಾರತಮ್ಯವನ್ನು ಸಾರಿರ್ತಕ್ಕಂಥ ಭುರುಗುರುಷಿಗಳು ಸಕಲ ಪುರುಷಾರ್ಥಗಳನ್ನು ಕೊಡಲಿ ಅನ್ನೋ ಪ್ರಾರ್ಥನೆಯು ಕೂಡ ಶಾಸ್ತ್ರದ ಮೂಲವೇ ಆದುದು ಅಂತ ತಿಳಿಸ್ತಾರೆ ಕೇಶವ ಅನ್ನೋ ಪದದಿಂದ ವಿಷ್ಣುವು ಬ್ರಹ್ಮ ರುದ್ರಾದಿ ಪ್ರವರ್ತಕ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ನ ದೈವಂ ಕೇಶವ ಪರಮಂತ್ ಜಡಜಾಸನ ಅಂದರೆ ಜಲಜಾಸನ ಕಮಲಾಸನ ಬ್ರಹ್ಮ ಮುನಿಪ ಅಂದರೆ ಮುನಿಗಳಲ್ಲಿ ಪ್ರಧಾನ ಅಂತ ಅರ್ಥ ಇಲ್ಲಿ ಮಹರ್ಷಿಗಳಲ್ಲಿ ಪ್ರಧಾನ ಅಂತ ಮಹರ್ಷಿಣ್ ಬುರ್ಗುರಹಂ ಅಂತ ತನ್ನ ವಿಶೇಷ ವಿಭೂತಿ ರೂಪ ಇದೆ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸ್ತಾನೆ ಗಂಗಾ ನದಿ ತೀರದಲ್ಲಿ ಎಲ್ಲ ಮುನಿಗಳು ಕೂಡ ಸತ್ರಯಾಗವನ್ನು ಮಾಡ್ತಾ ಇರ್ತಾರೆ ಆ ಮುನಿಗಳಲ್ಲಿ ಏನಾರದ್ರು ಬಂದು ಕೇಳ್ತಾರೆ ಖೋ ಭುಂಕ್ ತೇಯಜ್ಞ ಫಲಂ ಭೋಕ್ತ ಯಾರೋ ಯಾರಿಗೆ ಎಲ್ಲ ಯಜ್ಞವನ್ನು ಸಮರ್ಪಣೆ ಮಾಡಬೇಕು ತ್ರಿಮೂರ್ತಿಗಳಲ್ಲಿ ಉತ್ತಮನಾಗಿರ್ತಕ್ಕಂಥ ಸರ್ವೋತ್ತಮ ದೇವ ಯಾರು ನಿಮಗೆ ಗೊತ್ತೇ ಅಂತ ಕೇಳಿದಾಗ ಆ ಮುನಿಗಳೆಲ್ಲರೂ ಕೂಡ ಭೃಗುಮುನಿಗಳನ್ನು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಅಥವಾ ತಿಳ್ಕೊಂಡು ಬರಲಿಕ್ಕೆ ಕಳಿಸಿದರು ಭೃಗುವನ್ನೇ ಕಳಿಸಿದ್ದ ಯಾಕೆ ಅಂದರೆ ವೃಷಂ ಶೀಘ್ರಂ ಸಮುದ್ದಿಷ್ಟ ಗತಿರ್ಗಮನ ಮೂರ್ಛತೆ ಕಾರ್ಯಾರ್ಥಂ ತ್ವರೆಯ ಯಾತಿ ಅಥೋ ಅಂತ ಬೇಗನೆ ಎಲ್ಲ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಮರ್ಥರಾಗಿರ್ತಕ್ಕಂಥವ್ರು ಭೃಗು ಋಷಿಗಳು ಅಂತ ಬೃ ಮತ್ತು ಗು ಅನ್ನೋ ಅಂಶಗಳಿಂದ ಬೃಷಂ ಶೀಘ್ರಂ ಗಮನಂ ಬಲು ಬೇಗನೆ ಹೋಗಿ ನಿರ್ಣಯ ಮಾಡಿಕೊಡೋರು ಅಂತ ಅನ್ವರ್ಥಕವಾದ ನಾಮವನ್ನು ಇಟ್ಕೊಂಡಿದ್ದಾರೆ ಆದ್ದರಿಂದ ಭೃಗು ಋಷಿಗಳು ಬೇಗನೆ ಹೋಗಿ ನಿರ್ಣಯ ಮಾಡ್ಕೊಂಡು ಬಂದು ಹೇಳಿದರು ಹರಿಸ್ಸರ್ವೋತ್ತಮಃ ಸಾಕ್ಷಾತ್ ರಮಾದೇವಿ ತದಂತರ ತದದೋ ವಿಧಿವಾಣ್ಯೋಚ ತದದಹ ಶಪೂರ್ವಕಾ ಈ ರೀತಿಯಾಗಿ ಭುರು ಬಂದು ತಿಳಿಸಿದರು ಸರ್ವೋತ್ತಮನಾದ ಪರಮಾತ್ಮ ನಂತರದಲ್ಲಿ ಲಕ್ಷ್ಮೀ ದೇವ ಅವನಿಗಿಂತ ಅನಂತಾನಂತ ಗುಣಗಳಿಂದ ಕಡಿಮೆ ಅವರಿಗಿಂತ ಕೋಟಿ ಗುಣ ಕಡಿಮೆ ಬ್ರಹ್ಮವಾಯುಗಳು ಅವರಿಗಿಂತ ನೂರು ಕಡಿಮೆ ಭಾರತಿ ಸರಸ್ವತಿ ದೇವಿಯರು ಇವರಿಗಿಂತ ನೂರು ಗುಣ ಕಡಿಮೆ ರುದ್ರ ಶೇಷ ಗರುಡರು ಅಂತ ಈ ರೀತಿಯಾಗಿ ಭುರು ಬಂದು ತಿಳಿಸಿದರು ಇಂತಹ ಭು ಋಷಿಗಳನ್ನು ಕೇಶವನೇ ಫಲದೈವವೆಂದು ಉಪದೇಶಿಸಿದ ಭೃಗು ಮನಿಪ ಕೊಡಲಿ ಯಮಗೆ ಅಖಿಳ ಪುರುಷಾರ್ಥ ಜಗತ್ತಿಗೆ ಭಗವಂತನೇ ಸರ್ವೋತ್ತಮ ಅಂತ ಸಾರಿರ್ತಕ್ಕಂಥ ಭೃಗು ಋಷಿಗಳು ನಮಗೆ ಅಖಿಳ ಪುರುಷಾರ್ಥಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಹೇಳ್ತಾರೆ